ಬ್ರಹ್ಮ ವಾಯುದೇವರ ಹಿರಿಮೆಯನ್ನು ಈ ಪದ್ಯದಿಂದ ಹೇಳ್ತಾರೆ ಕಮಲ ಸಂಭವ ಪವನರಿ ಇರುವರು ಸಮರು ಸಮವರ್ತಿಗಳು ರುದ್ರಾದಿ ಅಮರಗಣ ಸೇವಿತರು ಅಪರ ಬ್ರಹ್ಮ ನಾಮಕರು ಯಮಳರಿಗೆ ಮಹಾಲಕ್ಷ್ಮಿ ತಾನು ಉತ್ತಮಳು ಕೋಟಿ ಸಜಾತಿ ಗುಣದಿಂದ ಅಮಿತ ಸುವಿಜಾತ್ಯದಮರೆನಿಪರು ಬ್ರಹ್ಮವಾಯುಗಳು ಬ್ರಹ್ಮವಾಯುದೇವರಿಬ್ಬರು ಒಂದೇ ಕಕ್ಷೆಯಲ್ಲಿ ಬರ್ತಾರೆ ಸಮವರ್ತಿಗಳು ಅಂದರೆ ಸಮವಾಗಿ ವರ್ತನೆಯನ್ನು ಮಾಡ್ತಾರೆ ರುದ್ರಾದಿ ಎಲ್ಲ ದೇವತಾ ಗಣದಿಂದ ಸ್ತುತ್ಯರು ಅಪರ ಬ್ರಹ್ಮ ಅನ್ನೋ ಹೆಸರಿನಿಂದ ಇರ್ತಾರೆ ಈ ಅವಳಿಗಳು ಯಮಳರು ಅಂದರೆ ಅವಳಿಗಳು ಇವರಿಗಿಂತ ಈ ಇಬ್ಬರಿಗಿಂತ ಮಹಾಲಕ್ಷ್ಮಿ ಕೋಟಿ ಸಜಾತಿ ಗುಣದಿಂದ ಉತ್ತಮಗಳು ವಿಜಾತೀಯ ಗುಣದಿಂದ ಬ್ರಹ್ಮವಾಯುಗಳು ಅನಂತಪಟ್ಟು ಕಡಿಮೆ ಅಂತ ತಿಳಿಸ್ತಾರೆ ಈ ಬ್ರಹ್ಮ ಮತ್ತು ವಾಯು ಇಬ್ಬರು ಕೂಡ ತಾರತಮ್ಯದಲ್ಲಿ ಪರಸ್ಪರ ಸಮಾನರು ಒಂದೇ ಕಕ್ಷೆಯಲ್ಲಿ ಬರ್ತಾರೆ ಜೀವಗಣದಲ್ಲಿ ಅತ್ಯಂತ ಗುಣಪೂರ್ಣರಾದ್ದರಿಂದ ಬ್ರಹ್ಮ ಶಬ್ದವಾಚ್ಯತ್ವ ಅಂತ ಉಂಟು ಆದರೆ ಅವರು ಪರಬ್ರಹ್ಮ ಅಲ್ಲಾದ್ರಿಂದ ಅಪರ ಬ್ರಹ್ಮ ಅಂತ ಕರೆಸ್ಕೋತಾರೆ ಸಜಾತೀಯ ಗುಣಗಳು ಅಂದರೆ ಜ್ಞಾನ ಆನಂದಾದಿ ಗುಣಗಳು ವಿಜಾತೀಯ ಗುಣಗಳು ಅಂದರೆ ನಿತ್ಯ ಮುಕ್ತತ್ವ ಈಶತ್ವ ಮೊದಲಾದವು ಸಜಾತಿಯ ಗುಣಗಳಲ್ಲಿ ಬ್ರಹ್ಮವಾಯುಗಳು ಕೋಟಿ ಗುಣದಿಂದ ಕಡಿಮೆ ವಿಜಾತೀಯ ಗುಣಗಳಂತೂ ಅವರಲ್ಲಿ ಇಲ್ಲವೇ ಇಲ್ಲ ಅಂತ ಅರ್ಥ ಪದ ಪ್ರಯುಕ್ತ ಕಿಂಚಿತ್ ಆದಿಕ್ಯ ಬ್ರಹ್ಮದೇವರಿಗಿರೋದು ವಿಶೇಷ ಇದನ್ನು ಪದದ ಪ್ರಯುಕ್ತ ವಿಧಿ ಮಾರುತರ ಅಂತ ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಅಪರ ಬ್ರಹ್ಮರು ಕಾರ್ಯಬ್ರಹ್ಮರು ಅಂತಲೂ ಅರ್ಥ ಬ್ರಹ್ಮಸೂತ್ರಗಳಲ್ಲಿ ವಿಷ್ಣುವನ್ನು ಪರಬ್ರಹ್ಮ ಅಂತ ಕರೀತಾರೆ ಬ್ರಹ್ಮದೇವರನ್ನು ಕಾರ್ಯಬ್ರಹ್ಮ ಅಂತ ಕರೀತಾರೆ ಕಾರ್ಯಂ ಬಾದರಿ ರಸ್ಯ ಗತ್ಯುಪತ್ತೇಹೇ ಅಂತ ಸೂತ್ರ ಪರಂ ಜೈಮಿರ್ ಮುಖ್ಯತ್ವಾ ಇಂತಹ ಬ್ರಹ್ಮದೇವರು ವಾಸುದೇವ ಮಾಯಾ ದಂಪತಿಗಳ ಪುತ್ರ ವಾಯುದೇವರು ಜಯ ಸಂಕರ್ಷಣರ ಪುತ್ರ ಆದರೂ ಅವರಿಬ್ಬರನ್ನು ಯಮಳರು ಅಂತ ಕರೆದಿರೋದು ಭಗವದ್ ಅಭೇದ ವಿವಕ್ಷೆಯಿಂದ ಅಂತ ತಿಳಿಬೇಕು ಬ್ರಹ್ಮದೇವರು ಸಮವರ್ತಿಗಳು ಅಂದರೆ ಭಗವಂತನಂತೆ ವೈಷಮ್ಯ ನೇರ್ಗುಣ್ಯಗಳಿಲ್ಲದೆ ಸಕಲ ಜೀವರಿಗೂ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಫಲವನ್ನು ಕೊಡುವರು ಅಂತ ಅರ್ಥ ತತ್ವಜ್ಞಾನ್ ಮುಕ್ತಿ ಬಾಜಹ ಸುಖಯಸಿಹಿ ಗುರೋ ಯೋಗ್ಯತಾ ತಾರತಮ್ಯ ರಾಧತ್ಸೆ ವಿಶ್ವಬುದ್ಧಿಂ ತ್ರಿ ದಿವ ನಿರಯ ಭೂ ಗೋಚರ ಇತ್ಯಾದಿ ಹೇಳ್ತಾರಲ್ಲ ಹಾಗೆ ಕಮಲ ಸಂಭವೋ ಪವನರಿವರು ಸಮರು ಸಮವರ್ತಿಗಳು ಅನ್ನೋದಕ್ಕೆ ಅನ್ನಾ ಅನ್ನಾಭಿಮಾನಿ ಬ್ರಹ್ಮ ಮತ ಪ್ರಾಣ ಪರಸ್ಪರ ಒಬ್ಬರಲ್ಲೊಬ್ಬರು ಪ್ರವೇಶ ಮಾಡಿರ್ತಾರೆ ಪ್ರಾಣ ಬ್ರಹ್ಮ ಶರೀರದಿಂದ ಹೊರಗೋದ್ರೆ. ಬ್ರಹ್ಮನ ಶರೀರ ಕೊಳೆದು ಹೋಗುತ್ತೆ ಬ್ರಹ್ಮದೇವರು ಪ್ರಾಣದ ಶರೀರದಿಂದ ಹೊರಬೋದ್ರೆ ಪ್ರಾಣನ ಶರೀರ ಬಡಕಲಾಗತ್ತೆ ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ ಬ್ರಹ್ಮದೇವರು ವಾಯುದೇವರಿಗೆ ವಾಸ ಮಾಡಲಿಕ್ಕೆ ಸ್ಥಾನವನ್ನು ಕೊಡ್ತಾರೆ ಪ್ರಾಣದೇವರು ಬ್ರಹ್ಮನಿಗೆ ಸುಖವನ್ನು ಕೊಡ್ತಾರೆ ಅನ್ಯೋನ್ಯ ಪ್ರವೇಶ ಮಾಡಿದ್ರಿಂದ ಇಬ್ಬರಿಗೂ ಸಮಾನವಾಗಿರ್ತಕ್ಕಂಥ ಪ್ರಯೋಜನ ಇದೆ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ತಿಳಿಸ್ತಾರೆ ಜೀವೋತ್ತಮರಾಗಿರ್ತಕ್ಕಂಥ ಜೀವಾಭಿಮಾನಿಯಾಗಿರುವಂತಹ ಬ್ರಹ್ಮ ಎಲ್ಲ ಜೀವರ ಶರೀರದಲ್ಲಿ ನೆಲೆಸಿ ಅಲ್ಲಿ ಜೀವನಿಗೆ ವಾಸಸ್ಥಾನವನ್ನು ನುಡಿ ನೀಡ್ತಾನೆ ವಾಸ ಮಾಡಲಿಕ್ಕೆ ಬೇಕಾಗಿರುವಂತಹ ಆಶ್ರಯವನ್ನು ಕೊಡ್ತಾನೆ ಅನ್ನಾಭಿಮಾನಿ ಬ್ರಹ್ಮವ ಪ್ರಾಣೋ ವಾಯು ಹೃದಾವೃತ ಅನ್ಯೋನ್ಯಾನು ಪ್ರವಿಷ್ಟವು ಸರ್ವದೈವ ಸ್ವಂ ಸುಸಂಸ್ಥಿತೌ ಆದ್ದರಿಂದ ಪ್ರಾಣದೇವರ ಶರೀರದಲ್ಲೂ ಅವನು ಹೀಗೆ ವರ್ತನೆ ಮಾಡ್ತಾನೆ ಪ್ರಾಣನು ಸರ್ವಜೀವಾಭಿಮಾನಿಯಾಗಿದ್ದರಿಂದ ಸರ್ವಜೀವರ ಒಳಗೆ ಅಂತರ್ಯಾಮಿತ್ವೆಯನ್ನು ಇದ್ದು ಅನ್ನ ಉಣಿಸಿ ಭೋಜನದ ಸುಖವನ್ನು ತೃಪ್ತಿಯನ್ನು ಕೊಡ್ತಾನೆ ಆದ್ದರಿಂದ ಬ್ರಹ್ಮನ ಶರೀರದಲ್ಲೂ ಇದ್ದು ಅವನು ಇದೇ ರೀತಿಯಾಗಿ ವರ್ತನೆಯನ್ನು ಮಾಡ್ತಾನೆ ಆದ್ದರಿಂದ ಇಬ್ಬರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಪ್ರಯೋಜನ ಅವರಿಲ್ಲದೇ ಇದ್ದರೆ ಇಬ್ಬರ ಶರೀರಗಳು ಕೂಡ ನಾಶ ಆಗತ್ತೆ ಹೀಗಾಗಿ ಬ್ರಹ್ಮವಾಯುಗಳು ಸಮಾನರು ಸಮವರ್ತಿಗಳು ಅಂತ ತಿಳಿಸ್ತಾರೆ ರುದ್ರಾದಿ ಅಮರಗಣ ಸಂಸೇವಿತರು ಅಪರ ಬ್ರಹ್ಮ ನಾಮಕರು ಬಳಿತ ಸೂಕ್ತದಲ್ಲಿ ಹೇಳುವಂತೆ ಈಶಾ ನಾಸಃ ಶವಸ ಆಕ್ರಂತ ಸೂರಯ ಅಂತ ರುದ್ರಾದಿ ಅಮರಗಣರಿಗೆ ಶವಸ ಅಂದರೆ ಸುಖವಾಗಿ ಉಪದೇಶ ನೀಡಿ ಸರ್ವಜ್ಞರನ್ನಾಗಿ ಮಾಡುವವರು ವಾಯುದೇವರು ಅವನೇ ಬ್ರಹ್ಮನಾಗಿದ್ದಾನೆ ಅಂದಮೇಲೆ ವಾಯುಬ್ರಹ್ಮ ಇಬ್ಬರೂ ಕೂಡ ರುದ್ರಾದಿ ಅಮರಗಣ ಸಂಸೇವಿತರು ಚತುರ್ಮುಖ ಬ್ರಹ್ಮನನ್ನು ಕಾರ್ಯಂ ಪಾದರಿ ರಸ್ಯ ಗತ್ಯುಪತ್ತೇಹೇ ಇತ್ಯಾದಿ ಬ್ರಹ್ಮಸೂತ್ರಗಳಲ್ಲಿ ಕಾರ್ಯಬ್ರಹ್ಮ ಅರ್ಥಾತ್ ಪರಬ್ರಹ್ಮನಿಗಿಂತ ಬೇರೆಯಾಗಿರುವಂಥ ಅಪರ ಬ್ರಹ್ಮ ಅಂತ ಕರೆದಿರೋದ್ರಿಂದ ವಾಯುದೇವರನ್ನು ಕೂಡ ನಮಸ್ತೆ ವಾಯುತ್ವಮೇವ ಪ್ರತ್ಯಕ್ಷ ಬ್ರಹ್ಮ ಸಿ ಅಂದರೆ ಪ್ರತ್ಯಕ್ಷ ಬ್ರಹ್ಮ ಅಂತ ಅರ್ಥಾತ್ ತದ ಅವ್ಯಕ್ತಮಾಹ ಹಿ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಲ್ಪಟ್ಟಿರೋದ್ರಿಂದ ಅಪ್ರತ್ಯಕ್ಷ ಬ್ರಹ್ಮನಿಗಿಂತ ಬೇರೆ ಅಪರ ಬ್ರಹ್ಮ ಅಂತ ಕರೆದಿರೋದ್ರಿಂದ ಇಬ್ಬರು ಕೂಡ ಅಪರ ಬ್ರಹ್ಮ ನಾಮಕರು ಯಮಳಾರಿಗೆ ಮಹಾಲಕ್ಷ್ಮಿತ ಉತ್ತಮಳು ವಾಯು ಮತ್ತು ಬ್ರಹ್ಮರು ಒಟ್ಟಿಗೆ ಪರಮಾತ್ಮನಿಂದ ಹುಟ್ಟಿದರೂ ಕೂಡ ವಾಯುದೇವರೇ ನಿಯಮೇನ ಬ್ರಹ್ಮ ಪದವಿಯನ್ನು ಹೊಂದೋದ್ರಿಂದ ಶ್ರುತಿ ಕೆಲವೊಮ್ಮೆ ವಾಯುದೇವರ ಉತ್ಪತ್ತಿಯನ್ನು ಬ್ರಹ್ಮನ ಉತ್ಪತ್ತಿಗಿಂತ ಮೊದಲು ಹೇಳೋದಿದೆ ಬ್ರಹ್ಮ ಪದವಿ ವಾಯು ಪದವಿಗಿಂತ ಶ್ರೇಷ್ಠ ಆಗಿದ್ದರಿಂದ ಬ್ರಹ್ಮನ ಉತ್ಪತ್ತಿಯನ್ನು ಮೊದಲಿಗೆ ಹೇಳೋದು ಕೂಡ ಕೆಲವೊಮ್ಮೆ ಇದೆ ಅಂತ ಉಪನಿಷತ್ತು ಬ್ರಹ್ಮತರ್ಕ ಮೊದಲಾದರೂ ಕೂಡ ತಿಳಿಸ್ತಾರೆ ವಾಯು ಬ್ರಹ್ಮ ಇಬ್ಬರನ್ನು ಕೂಡ ಹೆತ್ತ ತಾಯಿ ಮಹಾಲಕ್ಷ್ಮೀ ದೇವಿ ಆದ್ದರಿಂದ ಅವಳು ಅವರಿಬ್ಬರಿಗಿಂತ ಉತ್ತಮದಳು ಬ್ರಹ್ಮ ಮತ್ತು ವಾಯುದೇವರಿಗಿಂತ ಅವರ ಜ್ಞಾನಾದಿಗುಣಗಳಿಗೆ ಸಜಾತೀಯವಾಗಿರ್ತಕ್ಕಂಥ ಕೋಟಿ ಜ್ಞಾನಾದಿಗುಣಗಳು ಮಹಾಲಕ್ಷ್ಮೀ ದೇವಿಯಲ್ಲಿ ಇವೆ ಆದ್ದರಿಂದ ಅವಳು ಉತ್ತಮಳು ಅಮಿತ ಸುವಿಜಾತಿ ಗುಣದಿಂದ ಬ್ರಹ್ಮವಾಯುಗಳು ಮಹಾಲಕ್ಷ್ಮಿಗೆ ಅಧಮರು ಅಂತ ಕರೆಸ್ಕೊತಾರೆ ವಿಜಾತಿ ಗುಣಗಳು ಅಂದರೆ ಮಹಾಲಕ್ಷ್ಮಿಯಲ್ಲಿರುವಂತಹ ಜ್ಞಾನ ಆನಂದಾದಿ ಗುಣಗಳು ಬ್ರಹ್ಮವಾಯುಗಳ ಜ್ಞಾನ ಆನಂದಾದಿ ಗುಣಗಳಿಗೆ ನಿಯಾಮಕ ಆಗಿರೋದ್ರಿಂದ ಅವುಗಳು ವಿಜಾತಿಯ ಗುಣಗಳು ಅಂತ ಕರೆಸ್ಕೊಳ ಈ ವಿಜಾತಿಯ ಜ್ಞಾನ ಆನಂದಾದಿ ಗುಣಗಳಿಂದಲೇ ಬ್ರಹ್ಮವಾಯುಗಳಲ್ಲಿ ಅವರ ಜ್ಞಾನ ಆನಂದಾದಿ ಗುಣಗಳು ಉತ್ಪನ್ನ ಆಗಿದೆ ಅಭಿವ್ಯಕ್ತಿ ಆಗತ್ತೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಗುರುವಿನ ಜ್ಞಾನ ಶಿಷ್ಯನಲ್ಲಿ ಜ್ಞಾನವನ್ನು ಉತ್ಪಾದನೆ ಮಾಡುತ್ತೆ ಅಭಿವೃದ್ಧಿ ಮಾಡುತ್ತೆ ಆದ್ದರಿಂದ ಅದು ಶಿಷ್ಯ ಜ್ಞಾನಕ್ಕೆ ನಿಯಾಮಕ ಮಹಾಲಕ್ಷ್ಮೀ ದೇವಿ ಗುರು ಆಗಿರೋದ್ರಿಂದ ಬ್ರಹ್ಮವಾಯುಗಳ ಜ್ಞಾನಕ್ಕಿಂತ ವಿಜಾತೀಯವಾಗಿರ್ತಕ್ಕಂಥ ಅಮಿತ ಜ್ಞಾನವನ್ನು ಹೊಂದಿದ್ದಾಳೆ ಮಹಾಲಕ್ಷ್ಮೀ ದೇವಿ ಅವಳಿಗಿಂತ ಬ್ರಹ್ಮವಾಯುಗಳು ತಾರತಮ್ಯದಲ್ಲಿ ಅಧಮರು ಅಂತ ಕರೆಸ್ಕೊತಾರೆ ಮಹಾಲಕ್ಷ್ಮೀ ದೇವಿಯ ಜ್ಞಾನ ಅಮಿತ ಯಾಕೆ ಅಂದರೆ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮವಾಯುಗಳ ಜ್ಞಾನವೇ ಅಮಿತ ಅಂಥೇಳಿ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಪೂರ್ಣ ಈ ರೀತಿಯೆಲ್ಲ ಪಂಡಿತಾಚಾರ್ಯರು ಕೊಂಡಾಡ್ತಾರೆ ಅಂದಮೇಲೆ ಗುರುವಾಗಿರ್ತಕ್ಕಂಥ ಗುರುಸ್ಥಾನಿಗಳಾಗಿರುವಂಥ ಮಹಾಲಕ್ಷ್ಮಿಯ ಜ್ಞಾನ ಅವರಿಗಿಂತ ಕೋಟಿ ಗುಣ ಅಧಿಕವಾಗಿ ಅಮಿತವಾಗಿ ಇರ್ಲಿಕ್ಕೆ ಆದಿತೇಯರು ಆದಿತ್ಯೇಯರು ತಿಳಿಯದಿಹ ಗುಣ ವೇದಮಾನಿಗಳೆಂದೆನಿಪ್ಪ ವರ್ಣಾದಿಗಳು ಬಲ್ಲರು ಇವರ ಅರಿಯದ ಅಗಾಧ ಗುಣಗಳನ್ನು ವೇದಬಲ್ಲನು ಬೊಮ್ಮನ ಅರಿಯದ ಅಗಾಧ ಗುಣಗಳ ಲಕ್ಷ್ಮೀಬಲ್ಲಳು ಶ್ರೀಧರನೊಬ್ಬನುಪಾಸ್ಯ ಸರ್ವಗುಣ ಸಂಪೂರ್ಣ ಹರಿ ಎಂದು ಅಂತ ಹಿಂದೆ ಹೇಳಿದ್ದಾರೆ ಬ್ರಹ್ಮದೇವರು ಅರಿಯದೇ ಇರತಕ್ಕಂಥ ಅಗಾಧ ಗುಣಗಳು ಅಂತಾದರೆ ಮಹಾಲಕ್ಷ್ಮಿಯ ಅಮಿತ ಸುವಿಜಾತಿ ಗುಣಗಳೂ ಪರಮಾತ್ಮನ ಪೂರ್ಣ ಸದ್ಗುಣಗಳೂ ಹೌದು ಅವೆಲ್ಲವನ್ನು ಕೂಡ ಚತುರ್ಪುಕ್ಕ ಬ್ರಹ್ಮ ದೇವರಿಗೆ ಬೋಧನೆ ಮಾಡ್ತಕ್ಕಂಥ ಲಕ್ಷ್ಮೀ ದೇವಿಯ ಜ್ಞಾನ ಆನಂದಾದಿ ಸಜಾತಿ ಗುಣಗಳು ಕೋಟಿ ಗುಣಕ್ಕಿಂತ ಅಧಿಕ ಅವಳ ವಿಜಾತಿ ಗುಣ ಕೂಡ ಅಮಿತ ಗುಣ ಅಧಿಕವಾಗಿರುವುದು ಸಹಜ ಪಾರ್ವತೀ ದೇವಿಯರವರೆಗೆ ಅವರೋಹಣ ಕ್ರಮದಲ್ಲಿ ಮುಂದೆ ಮುಂದೆ ಹೇಳುವಂಥ ದೇವತೆಗಳು ಹಿಂದೂ ಹಿಂದೆ ಹೇಳುವಂತಹ ಕಾಣುವ ಹರಿಗುಣಗಳ ಅನಂತ ಅಂಶಗಳಲ್ಲಿ ಒಂದೊಂದು ಅಂಶವನ್ನ ಮಾತ್ರ ಕಾಣ್ತಾರೆ ಅಂತ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಬ್ರಹ್ಮದೇವರು ಮಹಾಲಕ್ಷ್ಮಿ ಕಾಣುವಂತಹ ಭಗವಂತನ ಗುಣಗಳ ಅನಂತ ಅಂಶಗಳಲ್ಲಿ ಅಂಶ ಮಾತ್ರ ಸ್ವಪ್ರೋಕ್ತಿಭೆ ಅಂತ ಕಾಣ್ತಾರೆ ಅಂತ ತಿಳಿಸ್ತಾರೆ ಬ್ರಹ್ಮವಾಯಿಗಳು ರುದ್ರಾದಿ ದೇವತಾ ಗಣ ಸಮೂಹದಿಂದ ಸ್ತುತ್ಯ ಅಂದರೆ ರುದ್ರ ಶಬ್ದದಿಂದ ಗರುಡ ಶೇಷ ರುದ್ರ ಅಂತ ಮೂರು ಜನನು ತಗೋಬೇಕು ಇದರಿಂದ ಗರುಡ ಶೇಷ ರುದ್ರಾದಿಗಳಿಗಿಂತ ತಾರತಮ್ಯದಲ್ಲಿ ಬ್ರಹ್ಮವಾಯಗಳು ಉತ್ತಮರು ಅವರಿಬ್ಬರ ಜ್ಞಾನಕ್ಕೆ ಎಂದೂ ತಿರೋಧಾನ ಇಲ್ಲ ಅಪರಬ್ರಹ್ಮ ನಾಮಕರು ಪರಮಾತ್ಮ ಪರಬ್ರಹ್ಮ ಬ್ರಹ್ಮವಾಯುಗಳು ಅಪರ ಬ್ರಹ್ಮರು ಜೀವೋತ್ತಮರಾಗಿರೋದ್ರಿಂದ ಜೀವಕೋಟಿಯಲ್ಲಿ ಸರ್ವಗುಣಗಳಲ್ಲೂ ಪೂರ್ಣರು ಅದರಿಂದ ಬ್ರಹ್ಮ ಶಬ್ದ ಬ್ರಹ್ಮ ಅಂದರೆ ಪೂರ್ಣ ಅಂತ ಅರ್ಥ ಪರಮಾತ್ಮನಿಗಿಂತ ತಾರತಮ್ಯದಲ್ಲಿ ಅತ್ಯಂತ ಅವರರಾಗಿದ್ದರಿಂದ ಅಪರ ಬ್ರಹ್ಮ ನಾಮಕರು ಯಮಳರು ಅಂದರೆ ಅವಳಿ ಅವಳಿ ಮಕ್ಕಳು ಅಂತ ಅರ್ಥ ಲೋಕಮಾತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ತಾಯಿಸ್ತಾನ ಅಂತಹ ಲಕ್ಷ್ಮೀದೇವಿ ಬ್ರಹ್ಮವಾಯುಗಳಿಗಿಂತ ಸಜಾತಿ ವಿಜಾತಿ ಎಲ್ಲ ಗುಣಗಳಿಂದಲೂ ಅತ್ಯಂತ ಉತ್ತಮಳು ಲಕ್ಷ್ಮೀದೇವಿ ಅನಂತ ಗುಣಗಳಿಂತ ಉತ್ತಮಳು ಏಕ ರೀತಿಯಾಗಿರ್ತಕ್ಕಂಥ ಧರ್ಮಗಳಿಗೆ ಸಜಾತಿ ಗುಣಗಳು ಅಂತ ಭಿನ್ನ ಧರ್ಮಗಳಿಗೆ ವಿಜಾತಿಯ ಗುಣಗಳು ಅಂತ ಕರೀತಾರೆ ಬ್ರಹ್ಮವಾಯುಗಳಲ್ಲಿರುವ ಸಮಾನ ಧರ್ಮಗಳೆಲ್ಲವೂ ಕೂಡ ಲಕ್ಷ್ಮೀದೇವಿಯಲ್ಲೂ ಇರುವಂಥದ್ದು ಆದರೆ ಬ್ರಹ್ಮವಾಯುಗಳಲ್ಲಿರುವಂಥ ಸಮಾನ ಗುಣಗಳಿಗೆ ಹೋಲಿಸಿದಾಗ ಲಕ್ಷ್ಮೀದೇವಿ ಬ್ರಹ್ಮವಾಯುಗಳಿಗಿಂತ ಕೋಟಿ ಕೋಟಿ ಗುಣದಿಂದ ಉತ್ತಮಳು ಲಕ್ಷ್ಮೀದೇವಿಯಲ್ಲಿರುವಂತಹ ನಿತ್ಯ ಮುಕ್ತತ್ವ ನಿರ್ವಿಕಾರತ್ವ ಗುಣಗಳು ಬ್ರಹ್ಮವಾಯುಗಳಲ್ಲಿ ಇಲ್ಲ ಆದ್ದರಿಂದ ಬ್ರಹ್ಮವಾಯುಗಳು ಶ್ರೀಲಕ್ಷ್ಮೀದೇವಿಗಿಂತ ವಿಜಾತಿಯ ಗುಣಧರ್ಮಗಳಲ್ಲಿ ತಾರತಮ್ಯದಲ್ಲಿ ಅವರರು ಹೀಗೆ ಬ್ರಹ್ಮವಾಯಿಗಳ ವಿಚಾರವನ್ನೆಲ್ಲಿ ತಿಳಿಸಿದ್ರು